ಶ್ರೀಗುರುಭ್ಯೋ ನಮಃ ಹರಿ ಶಂಕರ ಶಂಕರಾಚಾರ್ಯ ಕೇಶವಂ ಬಾತರಾಯಣಂ ಸೂತ್ರ ವಂದೇ ಭಗವಂತೌನ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಪೂಜ್ಯ ಶಂಕರ ಭಗವತ್ಪಾದನ ಶರಣಾರವಿಂದಗಳಿಗೆ ನಮಿಸುತ್ತಾ ಶ್ರೀ ಶ್ರೀ ಸಚಿದಾನಂದೇ ಸರಸ್ವತಿ ಸ್ವಾಮೀಜಿಗಳ ಪದತಲುಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ಡಾಕ್ಟರ್ ಕೆ ಜಿ ಸುಬ್ರ ಇವರ ಪದ ತಲುಗಳಲ್ಲಿ ಚಿನ್ಮಯ ಮಿಷನ್ ಸ್ವಾಮಿ ಬ್ರಹ್ಮಾನಂದರ ಚರಣಗಳಲ್ಲಿ ನಮಿಸುತ್ತ ಶಂಕರಾಚಾರ್ಯ ಶಿಷ್ಯರಾದ ಪದ್ಮಪಾದಾಚಾರ್ಯರು ರಚನೆ ಮಾಡಿರತಕ್ಕಂತಹ ಗುರುಪಾದುಕಾ ಸ್ತೋತ್ರ ಇದರಲ್ಲಿ ಮೊದಲನೆಯ ಸ್ತೋತ್ರದ ವಿವರಣೆಯನ್ನು ನಿನ್ನೆ ಸ್ವಲ್ಪ ನೋಡಿದ್ದೆವು ಆ ಮೊದಲನೆಯ ಶ್ಲೋಕದ ವಿವರಣೆ ಆ ಶ್ಲೋಕ ಹೀಗಿದೆ समुद्रतार अन वैराग्य नौकायिताभ्याभक्तिभ्याग्यम्राज्य दूजनाभ्या नमो नम श्रीगुरपादुकाभ्या ಇದು ಉಪಜಾತಿ ವೃತ್ತದಲ್ಲಿ ಇದೆ ಅಂದರೆ ಇಂದ್ರವಜ್ರ ಉಪೇಂದ್ರವಜ್ರ ಈ ಎರಡು ಛಂದಸ್ಸುಗಳ ಬೆರಕೆ ಒಂದೊಂದು ಪಾದದಲ್ಲಿ ಒಂದೊಂದು ಇಂದ್ರವಜ್ರ ಕೆಲವು ಕಡೆ ಅಂದರೆ ಸ್ಯಾದೀಂದ್ರವಜ್ರ ಯದಿತೌಜ ಗೌಗ ಅಂಥೇಳಿ ಇದಕ್ಕೆ ಉದಾಹರಣೆ ನೌಕಾಯಿತಾಭ್ಯಾಮ್ ಗುರುಭಕ್ತಿದಾಭ್ಯಾಮ್ ಅಲ್ಲಿ ಮೊದಲನೆಯದು ಗುರು ನೌ ಎನ್ನತಕ್ಕಂಥದ್ದು ಇನ್ನು ಹನ್ನೊಂದು ಅಕ್ಷರದ ಎಲ್ಲ ಪಾದಗಳು ಉಪೇಂದ್ರವಜ್ರ ಯತಜಾಸ್ತೋ ಅಲ್ಲಿ ಮೊದಲನೇ ಅಕ್ಷರ ಲಘು ಉ ಅಂತಕ್ಕಂಥದ್ದು ಹಾಗೆ ಇಲ್ಲಿ ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಅನಂತ ಸಂಸಾರ ಸಮುದ್ರ ತಾರ ಇದೆಲ್ಲ ಉಪೇಂದ್ರ ವಜ್ರದಲ್ಲಿದೆ ಈಗ ಅವೆರಡು ಮಿಶ್ರವಾಗಿ ಒಂದು ಶ್ಲೋಕದಲ್ಲಿದ್ದರೆ ಅದು ಉಪಜಾತಿ ಉಪೇಂದ್ರ ವಜ್ರ ಮತ್ತು ಇಂದ್ರವಜ್ರ ಇದರಲ್ಲಿ ಇದರ ನಾವು ಸಾರವನ್ನು ನಿನ್ನೆ ಒಮ್ಮೆ ನೋಡಿದ್ದೇವೆ ಪೂಜಿಸುವವರಿಗೆ ವೈರಾಗ್ಯದ ಸಾಮ್ರಾಜ್ಯವನ್ನೇ ಕೊಡತಕ್ಕಂತಹ ಗುರುವಿನಲ್ಲಿ ಭಕ್ತಿ ಉದ್ಭವಿಸುವಂತೆ ಮಾಡುವ ಮತ್ತು ಅಪಾರವಾಗಿರುವ ಈ ಭವ ಸಂಸಾರವನ್ನು ದಾಟಲು ಹಳಗಿನಂತಿರುವ ಪಾದುಕೆಗಳಿಗೆ ಗುರು ಪಾದುಕೆಗಳಿಗೆ ಶ್ರೀ ಗುರು ಪಾದುಕಗಳಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಸ್ವಾಮಿ ಬ್ರಹ್ಮಾನಂದರ ಆ ವಿವರಣೆಯನ್ನು ಈಗ ನೋಡ್ತಾ ಇದ್ದೇವೆ ಅವರು ಪ್ರತಿಯೊಂದು ವಿಚಾರಕ್ಕೂ ಕೂಡ ದೃಷ್ಟಾಂತಗಳ ಮೂಲಕ ಕಥೆಗಳ ಮೂಲಕ ಬಹಳ ಮಾರ್ಮಿಕವಾಗಿ ಮನಮುಟ್ಟುವಂತೆ ಹೃದಯಂಗಮವಾಗಿ ವಿವರಿಸುತ್ತಾರೆ ಈಗ ನಾವು ನಿನ್ನೆ ದಿವಸ ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತ ಅಭ್ಯಾಮ್ ಹೇಗೆ ಅಂಥೇಳಿ ನೋಡಿದ್ದೇವೆ ಅಂದರೆ ಅನಂತ ಸಂಸಾರವೆಂಬಂತಹ ಸಮುದ್ರವನ್ನು ದಾಟಲಿಕ್ಕೆ ನೌಕೆಯಂತೆ ಇದೆ ಗುರುಪಾದುಕೆಗಳು ಎನ್ನತಕ್ಕಂಥದ್ದು ಹೇಗೆ ಅಂಥೇಳಿ ಈಗ ಇವತ್ತು ಗುರು ಭಕ್ತಿ ದ ಆ ಪಾದುಕೆಗಳು ಗುರುವಿನಲ್ಲಿ ಭಕ್ತಿಯನ್ನು ನಮಗೆ ಕೊಡ್ತವೆ ಗುರು ಭಕ್ತಿ ದ ಅಭ್ಯಾಮ್ ಭಕ್ತಿ ದ ಅಂದರೆ ಭಕ್ತಿಮ್ ದದಾತಿ ಕೊಡತಕ್ಕಂಥವುಗಳು ಗುರು ಪಾದುಕೆಗಳು ಗುರುವಿನಲ್ಲಿ ಭಕ್ತಿಯನ್ನು ಉಂಟು ಮಾಡ್ತವೆ ಅದು ಹೇಗೆ ಅನ್ನತಕ್ಕಂಥದನ್ನು ಈಗ ದೃಷ್ಟಾಂತರ ಮೂಲಕ ಸ್ವಾಮಿ ಬ್ರಹ್ಮಾನಂದರು ಹೇಗೆ ಹೇಳಿದ್ದಾರೆ ಅದನ್ನು ನೋಡೋಣ ಪೂಜಿಸುವವರ ಹೃದಯದಲ್ಲಿ ಭಕ್ತಿ ವರ್ಧಿಸುವಂತೆ ಮಾಡ್ತದೆ ಅಂಥೇಳಿ ಅರ್ಥ ಈ ಪಾದುಕೆಗಳು ಗುರು ಭಕ್ತಿದ ಅಭ್ಯಾಮ ಇದು ಸತ್ಯವಾದಂತಹ ವಿಚಾರ ಆರಂಭದಲ್ಲಿ ಶಿಷ್ಯನು ಗುರುವನ್ನು ಸಮೀಪಿಸುವಾಗ ಸಂಶಯಾತ್ಮಕವಾಗಿ ಅವರನ್ನು ನೋಡುವುದು ಇವರು ಹೇಗೋ ಇವರೆಷ್ಟೋ ಹ್ಞೂ ಇವರು ಕಂಡಿದ್ದಾರೋ ದೇವರನ್ನು ಇವರ ಶಕ್ತಿ ಎಷ್ಟಿರ್ಬೋದು ಬೇರೆ ಬೇರೆ ಸಂದೇಹಗಳು ಶಿಷ್ಯನಾದವ ಬರತಕ್ಕಂಥದ್ದು ಸಹಜ ಮೊದಲಿಗೆ ಸಂಶಯಾತ್ಮಕವಾಗಿ ಇವರು ಹೇಗೆ ನನ್ನನ್ನು ನೋಡ್ಕೊಳ್ತಾರೋ ಹ್ಞೂ ಮತ್ತು ನನಗೆ ಹೇಗೆ ಸಹಾಯ ಮಾಡ್ತಾರೋ ಮಾಡ್ತಾರೋ ಇಲ್ವೋ ಹೀಗೆಲ್ಲ ಸಂಶಯಗಳು ಬರಬರುತ್ತಾ ಸಾಮೀಪ್ಯ ಬೆಳೆದಂತೆ ಮಾತ್ರವಲ್ಲ ಗುರುವಿನ ಹೃದಯದ ಸ್ಪಂದನ ಅರಿವಾದಂತೆ ಪ್ರೇಮವು ವರ್ಧಿಸ್ತದೆ ಇದು ನಿರ್ವಾಜ ಪ್ರೇಮ ಇದು ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ಕಾಮಿತಕ್ಕಾಗಿ ಅಲ್ಲ ತಾನು ಬಯಸಿದ ಯಾವುದೋ ಒಂದು ಸಿದ್ಧಿಯಾಯಿತು ಎನ್ನತಕ್ಕಂಥದ್ದಕ್ಕಾಗಿ ಅಲ್ಲ ನಿರ್ವ್ಯಾಜ ಯಾವುದೇ ವ್ಯಾಜ ನೆಪ ಕಾರಣ ಇಲ್ಲದ ಪ್ರೇಮ ಹೇಗೆ ಮಾತೃವಾತ್ಸಲ್ಯ ತನ್ನ ಶಿಶುವಿನ ಮೇಲೆ ಇರ್ತದೋ ಹಾಗೆ ಈ ಪ್ರೇಮಕ್ಕೆ ಯಾವ ಸೀಮೆಯೂ ಇಲ್ಲ ಇದು ಅಸೀಮವಾದದ್ದು ಮಿತಿ ಇಲ್ಲ ಅಮಿತವಾದದ್ದು ಇದು ನಿಷ್ಕಲ್ಮಶವಾದದ್ದು ಗುರು ಶಿಷ್ಯರ ನಡುವಿನ ಪ್ರೇಮ ಸಮರ್ಥ ರಾಮದಾಸರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಇದಕ್ಕೆ ಸಮರ್ಥ ರಾಮದಾಸರು ಇದ್ದಂಥ ಕಾಲದಲ್ಲಿ ಅವರಿಗೆ ತುಂಬ ಶಿಷ್ಯರಿದ್ದರು ತುಂಬ ಜನ ಶಿಷ್ಯರಿದ್ದರು ಸತ್ಸಂಗ ಪಾಠ ಪ್ರವಚನ ಇದಕ್ಕೆಲ್ಲ ತುಂಬ ಜನರು ಸೇರ್ತಾಯಿದ್ರು ಒಂದು ದಿನ ಇದ್ದಕ್ಕಿದ್ದಂತೆ ಸತ್ಸಂಗ ನಡೆಯುವ ಸಮಯ ಗುರುಗಳು ಒಂದು ಹರಿತವಾದ ಖಡ್ಗವನ್ನು ಹಿಡಿದುಕೊಂಡು ಜಳಗಿಸುತ್ತಾ ಜ್ವರ ಆಗಿ ಕಿರಿಚಿಕೊಳ್ತಾ ಭೂತ ಹಿಡಿದೋಂದು ಕುಣಿತಾ ಸಭೆಗೆ ಓಡಿ ಬಂದರು ಸೇರಿದ ಜನರೆಲ್ಲ ಗುರುಗಳ ವಿಚಿತ್ರ ವರ್ತನೆಯನ್ನು ನೋಡಿ ಇವತ್ತೇನೂ ಆಗಿದೆ ಗುರುಗಳಿಗೆ ಯಾಕೋ ನಟಗಿಲ್ಲ ನಾವಿದಿರುವುದು ಕ್ಷೇಮವಿಲ್ಲ ಅಂತ ಅಂದ್ಕೊಂಡು ಒಬ್ಬೊಬ್ಬರಾಗಿ ಓಡಿ ಕಲ್ಯಾಣಿ ಅನ್ನತಕ್ಕಂತಹ ಒಬ್ಬ ಶಿಷ್ಯ ಇದ್ದಂತೆ ಅವನು ಮಾತ್ರ ಕುಳಿತಲ್ಲೇ ಕುಳಿತಿದ್ದ ಅಂದಾಡಲಿಲ್ಲ ಅಲ್ಲಾಡಲಿಲ್ಲ ಗುರುಗಳ ತಾಂಡವ ನರ್ತನ ಹೂಂಕಾರ ಝಂಕಾರ ಇವೆಲ್ಲವುಗಳನ್ನು ನೋಡುತ್ತಲೇ ಕೊಡ್ತಿದ್ದ ಅವನ ಮುಖದಲ್ಲಿ ಸ್ವಲ್ಪವೂ ಆಶ್ಚರ್ಯ ಅಥವಾ ಭಯ ದ ಲಕ್ಷಣವೇ ಇರಲಿಲ್ಲ ಭ ಇರಲಿಲ್ಲ ತೋರಲಿಲ್ಲ ಗುರುಗಳು ಕೇಕೆ ಹಾಕುತ್ತಾ ಕತ್ತಿಯನ್ನು ಜಡಪಿಸಿಕೊಂಡು ಕಲ್ಯಾಣಿ ಕುಳಿತದ್ದೆಡೆ ಓಡಿ ಅವನು ಸ್ವಲ್ಪ ಹೆದರದೆ ಕುಳಿತಲಿಂದ ಅಲುಗದೆ ಶಿರವಾಗಿ ನಮಿಸ್ತಾ ಇದ್ದ ಕೊನೆಗೂ ಗುರುಗಳು ಸುಸ್ತಾದ್ರು ಖಡ್ಗವನ್ನು ಬಿಸಿಟು ತನ್ನ ವಿಚಿತ್ರ ನರ್ತನವನ್ನು ನಿಲ್ಲಿಸಿ ಓಡಿ ಬಂದು ಅಪ್ಪಿಕೊಂಡು ಹೇಳ್ತಾರೆ ಕಲ್ಯಾಣಿ ಗುರು ಭಕ್ತಿಯಲ್ಲಿಂದು ನೀನು ಗೆದ್ದೆ ನಿನ್ನಲ್ಲಿ ಸ್ವಲ್ಪವೂ ಅಹಂಕಾರ ಉಳಿದಿಲ್ಲ ನಿನ್ನನ್ನು ನೀನು ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡಿದ್ದೀಯಾ ಶಿರವನ್ನಾದರೂ ಕೂಡ ಕೊಡಲಿಕ್ಕೆ ನೀನು ತಯಾರಿದ್ದಿ ಗುರುವಿಗೆ ಅಂತೇಳಿ ಗೊತ್ತಾಯಿತು ಕತ್ತೆಯನ್ನು ಜಳಪಿಸಿಕೊಂಡು ನಾನು ಓಡಿ ಬರ್ತಾ ಇದ್ದಾಗಲೂ ಕೂಡ ನೀನು ಅಲ್ಲಾಡಲಿಲ್ಲ ನನ್ನ ವಿಚಿತ್ರ ವರ್ತನೆಯನ್ನು ನೋಡಿ ನಿನಗೆ ಹೆದರಿಕೆ ಆಗಿಲ್ಲವೇನು ಅಂತೇಳಿ ಪ್ರಶ್ನೆ ಮಾಡ್ತಾರೆ ಆಗ ಶಿಷ್ಯನಾದ ಕಲ್ಯಾಣಿ ಸಮರ್ಥರ ರಾಮದಾಸರಿಗೆ ಗುರುಗಳಿಗೆ ಹೇಳ್ತಾನೆ ಇಲ್ಲ ಗುರುದೇವ ನನ್ನ ತಾಯಿ ನನ್ನ ತಂದೆ ನನ್ನ ಬಂಧು ನನ್ನ ಬಳಗ ನನ್ನ ವಿದ್ಯೆ ನನ್ನ ಸರ್ವ ಎಲ್ಲವೂ ನೀನೆ ತಾಯಿಯಾದವಳು ತನ್ನ ಕೈಯಿಂದ ತನ್ನ ಕೈಯಾರೇ ತನ್ನ ಮಗುವನ್ನು ಕೊಲ್ತಾಳ ಖಂಡಿತ ಇಲ್ಲ ಇಂದು ಗುರುಗಳು ಯಾಕೆ ಹೀಗೆ ವರ್ತಿಸ್ತಾ ಇದ್ದಾರೆ ಎಂಬ ಆಲೋಚನೆಯನ್ನು ಕೂಡ ನಾನು ಮಾಡಲಿಲ್ಲ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಮಹಾಭಯಂಕರ ರುದ್ರನೂ ಗುರುವೇ ಇಂದು ಮಹಾ ರುದ್ರನಂತೆ ತೋರಿಸಿಕೊಂಡ್ರಿ ನನಗೆ ಸಂತೋಷವಾಯಿತು ಇದು ಗುರು ಭಕ್ತಿ ಅಂತೇಳಿದೆ ಜೀವನದಲ್ಲಿ ಸುಖ ದುಃಖಗಳು ಬರಬಹುದು ನೋವು ನಲಿವುಗಳು ಬರಬಹುದು ನೋವು ಬೇನೆಗಳು ಬರಬಹುದು ಎಂತಾ ವಿಷಮ ಪರಿಸ್ಥಿತಿಯಲ್ಲೂ ನಮ್ಮ ಗುರುಗಳಲ್ಲಿ ಅಚಲವಾದ ಶ್ರದ್ಧೆ ಮತ್ತು ಭಕ್ತಿಯನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಎಲ್ಲ ರೀತಿಯ ಯೋಗಕ್ಷೇಮವನ್ನು ಗುರುವೇ ನೋಡಿಕೊಳ್ಳುತ್ತಾನೆ ಎಂಬ ಪೂರ್ಣ ಭರವಸೆ ಇದು ನಿಜವಾದ ಸಾಧಕನ ಲಕ್ಷಣ ಅಂತೇಳಿ ಹೇಳ್ತಾ ಇದ್ದಾರೆ ಮುಂದೆ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಮ್ ವೈರಾಗ್ಯ ಸಾಮ್ರಾಜ್ಯವನ್ನು ದದಾತಿ ಕೊಡುತ್ತಾರೆ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಮ್ ಅದನ್ನು ಪೂಜಿಸ್ತಕ್ಕಂಥವರಿಗೆ ಗುರು ಪಾದಕೆಗಳನ್ನು ಯಾರು ಪೂಜಿಸ್ತಾರೋ ಅಥವಾ ಗುರುವನ್ನು ಯಾರು ಸ್ಮರಣೆ ಮಾಡ್ತಾರೋ ಪೂಜಿಸ್ತಾರೋ ಅವರಿಗೆ ವೈರಾಗ್ಯ ಸಾಮ್ರಾಜ್ಯವನ್ನೇ ದಯಪಾಲಿಸ್ತಾನೆ ಗುರು ಏನತಕ್ಕಂಥದ್ದು ಭಕ್ತಿಯಿಂದ ಪೂಜಿಸುವವನಿಗೆ ವೈರಾಗ್ಯ ಸಾಮ್ರಾಜ್ಯವನ್ನೇ ಕೊಡುವಂಥವು ಈ ಪಾದಕೆಗಳು ಆರಂಭದಲ್ಲಿ ನಾವು ಗುರುಗಳ ಹತ್ತಿರ ಐಶ್ವರ್ಯ ಸಂಪತ್ತು ಆಯುಷ್ಯ ಮಕ್ಕಳು ಮನೆ ಮುಂತಾದ ಭೋಗಭಾಗ್ಯಗಳನ್ನು ಕೇಳಿಕೊಳ್ಳುವುದು ಅವರವರ ಭಾವಕ್ಕೆ ಸರಿಯಾಗಿ ಅವರವರ ಭಕ್ತಿಗೆ ಅನುಗುಣವಾಗಿ ಅವರವರ ಇಷ್ಟಾರ್ಥಿಗಳು ಸಿಗ್ತವೆ ಕೆಲವು ತಮ್ಮ ಮಗಳ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸುವಾಗ ತಮ್ಮ ಕುಲ ಗುರುಗಳು ಹೆಸರುಗಳನ್ನು ಹಾಕಿಸಿ ಅವರ ಪೂರ್ಣ ಕೃಪಾಶೀರ್ವಾದದಿಂದ ಇಂದು ನಡೆಯುತ್ತಾ ಇರತಕ್ಕಂಥದ್ದು ಅಂತೇಳಿ ಹೇಳೋದು ಈ ಕಾರ್ಯಕ್ರಮ ಪೂರ್ಣ ವ್ಯವಹಾರ ಅಂದರೆ ವ್ಯವಹಾರ ದೃಷ್ಟಿಯಲ್ಲಿ ಇದು ಸರಿ ಕಾಣಬಹುದು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡೋದಾದರೆ ಗುರುಗಳ ಪಾದಕೆಗಳನ್ನು ಪೂಜಿಸಿದವನು ವೈರಾಗ್ಯವಂತನಾಗ್ತಾನೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ರಾಮತೀರ್ಥರು ಮತ್ತು ಶ್ರೀಧರ ಸ್ವಾಮಿಗಳು ಇವರುಗಳೆಲ್ಲ ಗುರುಗಳ ಸತ್ಸಂಗದ ಮೂಲಕ ವೈರಾಗ್ಯವನ್ನು ಬೆಳೆಸಿಕೊಂಡವರು ಅಥವಾ ಇನ್ನೊಂದು ದೃಷ್ಟಿಯಲ್ಲಿ ನೋಡುವುದಾದಲ್ಲಿ ಗುರುಗಳ ಉಪದೇಶವನ್ನು ಆಲಿಸ್ತಾ ಬಂದಂತೆ ಮನಸ್ಸು ಅಂತರ್ಮುಖಗೊಳ್ಳುತ್ತದೆ ನಾವು ಗೃಹಸ್ಥರಿರಬಹುದು ನಮಗೆ ಹೆಂಡತಿ ಮಕ್ಕಳು ಮನೆ ಸಂಸಾರ ಇರಬಹುದು ಇವೆಲ್ಲವುಗಳ ಜೊತೆ ಗುರುವಿನ ಸತ್ಸಂಗ ಮನಸ್ಸು ಜ್ಞಾನವನ್ನು ಪಡ್ಕೊಂಡು ನಿಜವಾದ ಸುಖ ಪೂರ್ಣ ಶಾಂತಿಯು ಆತ್ಮನಲ್ಲಿ ಮಾತ್ರ ದೊರಕುವುದು ನಿಜವಾದ ಸುಖ ಮತ್ತು ಪೂರ್ಣ ಶಾಂತಿ ಇದು ಆತ್ಮನಲ್ಲಿ ಮಾತ್ರ ದೊರಕುವಂತಹದ್ದು ಹೊರಗಿನ ವಿಷಯಗಳ ಅಲ್ಲ ಎನ್ನುತಕ್ಕ ದೃಢವಾಗ್ತದೆ ಗುರು ವಾಕ್ಯವಾದ ಸತತ ಶ್ರವಣದಿಂದ ಅದಕ್ಕೆ ಇಲ್ಲಿ ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವ ಸತ್ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ಮುಕ್ತಿ ಎನ್ನುತಕ್ಕಂಥ ಶಂಕರಾಚಾರ್ಯ ಒಂದು ಮಾತು ಶಂಕರಾಚಾರ್ಯರು ರಚನೆ ಮಾಡಿರತಕ್ಕಂಥ ಸ್ತೋತ್ರ ಬಜಗೋವಿಂದಂ ಮುಂತಾದಂತಹ ಸ್ತೋತ್ರಗಳಲ್ಲಿ ಹೇಳಿದ್ದಾರೆ ಚರ್ಪಟ ಪಂಜರಿಕಾ ಸ್ತೋತ್ರ ದ್ವಾದಶ ಪಂಜರಿಕಾ ಸ್ತೋತ್ರ ಅಂತೇಳಿ ಸತ್ಸಂಗತ್ವೇ ನಿಸ್ಸಂಗತ್ವ ಇಲ್ಲಿ ನಿಶ್ಚಲತತ್ವ ಎನ್ನುವಂತಹ ಪದಕ್ಕೆ ವೈರಾಗ್ಯ ಅಂಥೇಳಿ ಅರ್ಥ ಅಂದರೆ ಸತ್ಸಂಗತ್ವದಿಂದ ನಿಸ್ಸಂಗತ್ವ ಉಂಟಾಗ್ತದೆ ಯಾವುದೇ ಸಂಘ ಬೇಡ ಅಂತೇಳಿ ಆಗ್ತದೆ ಸಜ್ಜನರ ಸಹವಾಸದಿಂದ ಬೇರೆ ಸಂಘ ಬೇಡ ಅಂತೇಳಿ ಆಗ್ತದೆ ನಿಸ್ಸಂಗತ್ವೇ ನಿರ್ಮೋಹತ್ವ ಆ ರೀತಿ ಆದ ನಂತರ ನಿಸ್ಸಂಗತ್ವವು ನಮಗೆ ಬಂದಾಗ ನಿರ್ಮೋಹತ್ವ ಆಮೇಲೆ ಮೋಹವಿಲ್ಲದೆ ಆಗ್ತದೆ ನಿರ್ಮೋಹತ್ವೇ ನಿಶ್ಚಲತತ್ವಂ ಮೋಹವಿಲ್ಲದೇ ಆದಾಗ ನಮಗೆ ನಿಶ್ಚಲತತ್ವವು ಅಂದರೆ ವೈರಾಗ್ಯ ಅಂತೇಳಿ ಅರ್ಥ ಉಂಟಾಗ್ತದೆ ನಿಶ್ಚಲ ತತ್ವೇ ಜೀವನ ಮುಕ್ತಿ ನಿಶ್ಚಲ ತತ್ವವು ನಮಗೆ ಉಂಟಾದಾಗ ವೈರಾಗ್ಯ ಉಂಟಾದಾಗ ನಮಗೆ ಜೀವನ ಮುಕ್ತಿ ಹುಟ್ಟುವಾಗ ನಾವೆಲ್ಲರೂ ಅಜ್ಞಾನಿಗಳಾಗಿ ಹುಟ್ಟಿದ್ದೇವೆ ಬೆಳೆಯುತ್ತಾ ಬರುವಾಗಲೂ ಹೊರಗಿನ ವಿಷಯಗಳಲ್ಲಿ ನಮ್ಮ ಸುಖವಿದೆ ಅಂತೇಳಿ ನಮಗೆ ದೃಢವಾಗಿತ್ತು ಈ ಕಾರಣದಿಂದ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಘಟನೆಗಳಲ್ಲಿ ಸುಖ ಸಂತೋಷವನ್ನು ಹುಡುಕಿದೆವು ನಾವು ಹೊರಗಡೆಯಲ್ಲಿನಲ್ಲೂ ನಮಗೆ ಸುಖ ಬರ್ತದೆ ಯಾವುದೋ ಒಳ್ಳೆ ಘಟನೆ ನಡೆದರೆ ನಮಗೆ ಖುಷಿ ಆಗ್ತದೆ ಸುಖ ಯಾವುದು ಕೆಟ್ಟದ ಘಟನೆ ಘಟನೆಗಳು ನಡೆದರೆ ಅದು ದುಃಖವಾಗ್ತದೆ ಅಂಥೇಳಿ ನಾವು ಹೊರಗೆ ಹುಡುಕ್ತಾ ಇದ್ದೇವೆ ಬೆದಕಾಟ ಬದುಕೆಲ್ಲ ಚಣ ಚಣವೂ ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿಯುವುದು ಆವಾಗಮ್ಮ ಅಂಕುತಿಮ್ಮ ಅಂಥೇಳಿ ಡಿ ವಿ ಜಿಯವರು ಹೇಳಿದ್ದಾರೆ ದಾರ್ಶನಿಕರು ಮಹಾನ್ ಋಷಿ ಸಂತರು ಮಾನ್ಯ ಡಿ ಗುಂಡಪ್ಪನವರು ಇದು ಅನುಭವಿಗಳ ಮಾತು ಬೆದಕಾಟ ಬದುಕೆಲ್ಲ ಚಣ ಕ್ಷಣವು ಹೊಸ ಹಸಿವು ಹ್ಞೂ ಕ್ಷಣ ಕ್ಷಣವು ನಮಗೂ ಹೊಸ ಹಸಿವು ಅದು ಬೇಕು ಇದು ಬೇಕು ಅಂತೇಳಿ ಒಂದೊಂದು ಕ್ಷಣ ಕ್ಷಣವು ಕ್ಷಣ ತತ್ಸಮ ಕ್ಷಣ ತದ್ಭವ ಬೆದಕಾಟ ಬದುಕೆಲ್ಲ ಒಂದು ಬೆದಕಾಟ ಒಂದು ಹುಡುಕಾಟ ಹ್ಞೂ ಹೊಸದಕ್ಕೆ ಇರುವುದೆಲ್ಲವ ಬಿಟ್ಟು ಇರೋದುದೆ ಇರದುದೆಡೆಗೆ ಹಪ ಜೀವನ ಬದುಕು ಅಂತೇಳಿ ಹೇಳಿದ್ದಾರೆ ಎಲ್ಲ ನಮ್ಮತ್ತೇನೇನಿದೆ ಅದು ನಮಗೆ ಬೇಡ ಇನ್ನೊಂದೇನಿದೆ ಅದಕ್ಕೆ ನಾವು ಹುಡುಕಾಡ್ತೇ ಹ್ಞೂ ಇಲ್ಲದಿರುವುದರ ಕಡೆಗೆ ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಬೇಕು ಸಿರಿ ಸಂಪತ್ತು ಸೊಗಸು ಸೌಂದರ್ಯ ಕೀರ್ತಿ ಹೆಸರು ಇವುಗಳನ್ನು ನೆನೆದು ಮನಸ್ಸು ಕುದಿಯುತ್ತಿ ಹುದು ಯಾವಾಗಲೂ ಕೂಡ ಈ ಮನಸ್ಸು ಕುದೀತಾ ಇರ್ತದೆ ಇವುಗಳನ್ನೆಲ್ಲ ನೆನೆಸಿ ನೆನೆಸುತ್ತಾ ನೆನೆಸುತ್ತಾ ನೆನೀತಾ ನೆನೀತಾ ಹ್ಞೂ ಅವುಗಳೇ ಬೇಕು ಅಂತೇಳಿ ಬಯಸುತ್ತಾ ಬಯಸುತ್ತಾ ಮನಸ್ಸು ಕುದಿಯುತ್ತಾ ಇರ್ತದೆ ಅಂದರೆ ಮನಸ್ಸು ಸದಾ ಉದ್ವಿಗ್ನಗೊಂಡಿರ್ತದೆ ಮನಸ್ಸು ಶಾಂತಿ ಇರುವುದಿಲ್ಲ ಅಂಥೇಳಿ ಮಂಕುತಿಮ್ಮನಿಗೆ ಮಂಕುತಿಮ್ಮನಕ್ಕಂತಹ ಒಂದು ಕಾವ್ಯನಾಮವನ್ನು ಇಟ್ಟುಕೊಂಡು ಡಿ ವಿ ಹೇಳ್ತಾ ಇದ್ದಾರೆ ಇದು ಅನುಭವಿಗಳ ಮಾತು ಜೀವನದಲ್ಲಿ ಗುರು ದೊರೆಯುವ ನಾವು ಹೋಗುವ ದಾರಿ ತಪ್ಪು ಎಂಬಂತಾರಿಯೂ ನಮಗಾಗುವುದಿಲ್ಲ ಒಬ್ಬ ವ್ಯಕ್ತಿ ಬುದ್ಧನ ಹತ್ತಿರ ದೀರ್ಘದಂಡ ಪ್ರಣಾಮ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈಗಳನ್ನು ಜೋಡಿಸಿಕೊಂಡು ಶಿರವಾಗಿ ನಿಂತುಕೊಂಡು ಬೇಡಿಕೊಳ್ತಾನೆ ಮಹಾಸ್ವಾಮಿ ನನಗೆ ಶಾಂತಿಯನ್ನು ಕೊಡಿ ನನಗೆ ಜೀವನದಲ್ಲಿ ಆನಂದ ಬೇಕು ಅಂಥೇಳಿ ಬುದ್ಧ ಮುಗುಳನಕ್ಕೂ ಹೇಳ್ತಾನೆ ನೋಡು ಊರಿಗೆ ಹೋಗಿ ಯಾರು ಸುಖವಾಗಿ ಶಾಂತವಾಗಿ ನೆಮ್ಮದಿಯಿಂದ ಇದ್ದಾರೋ ಅವರಿಂದ ಒಂದು ಅಂಗಿಯನ್ನು ತೆಗೆದುಕೊಂಡು ಬಾ ಅದನ್ನು ಮಂತ್ರಿಸಿ ನಿನಗೆ ನಾನು ಕೊಡ್ತೇನೆ ಆಮೇಲೆ ನೀನು ಸುಖವಾಗಿ ಬಾಳುವೆಯಂತೆ ಅಂಥೇಳಿ ಬುದ್ಧ ಹೇಳ್ತಾನೆ ಆ ವ್ಯಕ್ತಿ ಓಡೋಡಿ ಊರಿನೊಳಗೆ ಬರ್ತಾನೆ ಊರಿನಲ್ಲಿ ಒಬ್ಬ ಶ್ರೀಮಂತರ ಮನೆಗೆ ಹೋಗಿ ಒಂದು ಅಂಗೇಂದು ಕೊಡಿ ಅಂತೇಳಿ ಕೇಳ್ತಾನೆ ಅವರು ಅಂಗಿ ತರುವಷ್ಟರಲ್ಲಿ ನೀವೆಲ್ಲ ಸುಖವಾಗಿ ಇದ್ದಿರ್ತಾನೆ ಅಂತೇಳಿ ಹೇಳ್ತಾನೆ ಅಲ್ಲಿಯೇ ತನಕ ಸುಮ್ಮನಿದ್ದ ಆ ಶ್ರೀಮಂತ ಈ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಒಂದೊಂದಾಗಿ ತನ್ನ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಕೆ ಶುರು ಮಾಡ್ತಾನೆ ಆವಾಗ ಈ ವ್ಯಕ್ತಿಗೆ ಆ ಶ್ರೀಮಂತನಿಗಿಂತ ನಾನೇ ಎಷ್ಟೋ ಪಾಲು ಮೇಲು ಅಂತೇಳಿ ಅನ್ನಿಸ್ತದೆ ಅಂಗಿಯನ್ನು ಬಿಟ್ಟು ಅಲ್ಲಿಂದ ಕಾಲು ಕೇಳ್ತಾನೆ ಓಡ್ತಾನೆ ಊರಿನ ಮತ್ತ ಐಶ್ವರ್ಯಂತರ ಮನೆಯಲ್ಲೂ ಇದೇ ಅನುಭವ ಆಗ್ತದೆ ಅಷ್ಟೊತ್ತಿಗಾಗಲಿ ಸಂಜೆಯಾಗಿತ್ತು ಈ ವ್ಯಕ್ತಿ ಊರಿನ ಹೊರಗಿರುವ ಒಂದು ಶಿವಾಲಯದ ಹತ್ತಿರ ಬಂದಿರ್ತಾನೆ ಅಲ್ಲಿ ದೀಪದ ಬೆಳಕಿನಲ್ಲಿ ಒಂದು ಹಸು ಒಂದು ಬೀರ್ಥಹಾಸಮುಖರಾಗಿ ಕುಳಿತಿದ್ದ ದಿಗಂಬರ್ನಾದ ಒಬ್ಬ ಸಾಧುವನ್ನು ನೋಡ್ತಾನೆ ತಾವು ಸಂತೋಷವಾಗಿರುವಾಗ ಕಾಣುತ್ತೆ ಅಂತೇಳಿ ಕೇಳ್ತಾನೆ ಸಾಧುವಿನ ಹತ್ರ ಹೌದಪ್ಪ ತಾವು ಆನಂದವಾಗಿದ್ದಿರ್ತಾನೆ ಹೌದಪ್ಪ ಹಾಗಾದರೆ ನನಗೆ ನಿಮ್ಮ ಒಂದು ಅಂಗಿ ಬೇಕು ಅಂತ ಕೇಳ್ತಾರೆ ಆ ಸಾಧು ಜೋರಾಗಿ ನಕ್ಕ ಸಾಧುವಿಗೆ ಅಂಗಿರ್ತದ ಇಲ್ಲ ನೋಡಿ ಬುದ್ಧ ಹೇಳಿದ್ದಾನೆ ಸದಾ ಸಂತೋಷವಾಗಿರುವವರು ಅಂಗಿ ತಗೊಂಡ್ ಬದನ್ನು ಮಂತ್ರಿಸಿ ಕೊಡ್ತೇನೆ ಅದನ್ನು ನೀನು ಹಾಕೋ ನೀನು ಸದಾ ಸಂತೋಷವಾಗಿರ್ತೀಯ ಅಂತೇಳಿ ಅದರಾರ್ಥ ಹೊರಗಿನ ಯಾವ ಐಶ್ವರ್ಯವು ಕೂಡ ನಮಗೆ ಸಂತೋಷನ ಕೊಡೋದಿಲ್ಲ ಒಳ್ಳೆ ಅಂಗಿ ಹಾಕಿದರೆ ಒಳ್ಳೆ ಸಂಪತ್ತಿದ್ರೆ ಒಳ್ಳೆ ಕಾರ್ಯ ಇದ್ದರೆ ಸಂತೋಷ ಅದು ಪರಮಾನಂದವನ್ನು ಅಥವಾ ಪರಮಸುಖವನ್ನು ಅದು ಕೊಡುವಂಥದ್ದಲ್ಲ ಕೇವಲ ತಾತ್ಕಾಲಿಕ ಸುಖ ಈ ಸಾಧು ಏನು ಹೇಳ್ತಾನೆ ಜೋರಾಗಿ ನಕ್ಕೂ ಅಪ್ಪ ನಾನೊಂದು ದಿಗಂಬರನಾಗಿ ಕೊಳ್ತಿದ್ದೇನೆ ನನ್ನಲ್ಲಿ ಒಂದು ಅಂಗಿಯೂ ಇಲ್ಲ ನಿನಗೆ ಎಲ್ಲಿಂದ ಕೊಡಲಿ ಈ ಮಾತುಗಳನ್ನು ಕೇಳುತ್ತಲೇ ಸುಖವನ್ನು ಅರಸಿಕೊಂಡು ಹೋದಂಥ ವ್ಯಕ್ತಿ ತಬ್ಬಿಬ್ಬಾಗ್ತಾನೆ ಅರೆ ಯಾರು ಸುಖವಾಗಿದ್ದಾರೋ ಅವರಲ್ಲಿ ಒಂದು ಅಂಗಿ ಕೂಡ ಇಲ್ಲ ಯಾರಲ್ಲಿ ಅಂಗಿಗಳು ಸಾಕಷ್ಟಿವೆ ಅವರು ಯಾರೂ ಸುಖವಾಗಿಲ್ಲ ಏನೀ ವಿಚಿತ್ರ ಅಂತೇಳಿ ಅಂದ್ಕೊಂಡವನ್ನೇ ನೇರವಾಗಿ ಬುದ್ಧನ ಬಂದು ತನ್ನ ಅನುಭವವನ್ನು ಹೇಳಿಕೊಡ್ತಾನೆ ಆಗ ಬುದ್ಧ ಹೇಳ್ತಾನೆ ತಮ್ಮ ಈಗಲಾದರೂ ಅರ್ಥವಾಯಿತೆ ಶಾಂತಿ ನೆಮ್ಮದಿ ನಮ್ಮ ಆತ್ಮನ ಸ್ವರೂಪ ನಮ್ಮ ಆತ್ಮನ ಸ್ವರೂಪ ಅದು ಹೊರಗಿನ ವಸ್ತುಗಳಿಂದ ಬರುವುದಿಲ್ಲ ಹೆಂಡತಿ ಗಂಡ ತಂದೆ ಮಗ ಅಣ್ಣ ತಮ್ಮ ಈ ರೀತಿಯ ವ್ಯಕ್ತಿಗಳಿಂದಲೂ ಸಿಗುವುದಿಲ್ಲ ಯಾವಾಗ ನಮ್ಮ ಮನಸ್ಸಿಗೆ ಈ ಶಾಂತಿ ಹೊರಗಿನಿಂದ ಎಲ್ಲೂ ಸಿಗುವಂಥದ್ದಲ್ಲ ಅದು ನನ್ನಲ್ಲೇ ಇದೆ ಎನ್ನುವಂಥ ಅರಿವು ಆಗ್ತದೋ ಅದೇ ನಿಜವಾದ ವೈರಾಗ್ಯ ವೈರಾಗ್ಯವೇ ನಿಜವಾದ ಸಂಪತ್ತು ನೋಡಿ ವೈರಾಗ್ಯ ಅಂದರೆ ಏನು ಹೊರಗಿನಿಂದ ನಮಗೆ ಸಂತೋಷ ಶಾಶ್ವತವಾದ ನೆಮ್ಮದಿ ಶಾಂತಿ ಖಂಡಿತವಾಗಿ ಸಿಗುವುದಿಲ್ಲ ನನ್ನೊಳಗೆ ಅದು ಇದೆ ನಾನು ಹೇಗೆ ಜೀವನವನ್ನು ಸ್ವೀಕರಿಸ್ತೇನೆ ಸಮಚಿತ್ತದಿಂದ ಅದರಲ್ಲೇ ನನ್ನ ಶಾಂತಿ ಅಡಗಿದೆ ಏನೇ ಬಂದರೂ ಕೂಡ ಸಮಚಿತ್ತವನ್ನು ಸ್ವೀಕರಿಸುವಂತಹ ಬುದ್ಧಿ ನನಗೆ ಬಂದರೆ ಅದೇ ನಿಜವಾದ ವೈರಾಗ್ಯ ಅದೇ ನಿಜವಾದ ಸಂಪತ್ತು ಎನ್ನುತಕ್ಕಂಥದ್ದನ್ನು ಬುದ್ಧ ಉಪದೇಶ ಮಾಡ್ತೇನೆ ಹೀಗೆ ಗುರುಗಳ ಸತ್ಸಂಗದಿಂದ ವೈರಾಗ್ಯ ಸಂಪತ್ತು ನಮ್ಮಲ್ಲಿ ಬೆಳೆಯುತ್ತದೆ ವೈರಾಗ್ಯವೆಂಬ ಸಂಪತ್ತು ಅದೇ ನಮಗೆ ಪರಮಶಾಂತಿ ಸುಖವನ್ನು ಕೊಡುವತಕ್ಕಂಥದ್ದು ಎನ್ನತಕ್ಕಂಥದ್ದು ಈ ಮೊದಲನೇ ಒಂದು ಶ್ಲೋಕದ ಅರ್ಥ ಎರಡನೇ ಶ್ಲೋಕವನ್ನ ನಾಳೆ ದಿವಸ ಅದರ ವಿವರಣೆಯನ್ನು ನೋಡೋಣ ಹರೇ ರಾಮ ಶ್ರೀ ಶಂಕರಾರ್ಪಿತಮಸ್ತು ಓಂ ದತ್ಸತ್